ಕೃಷ್ಣದೇವರಾಯ ರೆಕಾರ್ಡೆಡ್ ಬೈ ಅನುಷ್ಕಾ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಧುನಿಕ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಇತ್ತರದ ಭಾಗಗಳಲ್ಲೂ 1509 ರಿಂದ ನೈನರಿಂದ ಫಿಫ್ಟೀನ್ ಟ್ವೆಂಟಿ ನೈನರವರೆಗೆ ಅವರು ಜನ್ಮದಿನ ಸೆವೆಂಟೀನ್ ಜನವರಿ ಫೋರ್ಟೀನ್ ಅವರು ತುಲಬಾ ರಾಜವನಸದ ಸಂಸ್ಥಾಪಕ ತುಲಬಾ ನರಸ ನಾಯಕ ಮತ್ತು ಅವನ ರಾಣಿ ನಾಲಗ ದೇವಿಯವರ ಮಗನು ಕೃಷ್ಣದೇವರಾಯ ತುಲಬಾ ರಾಜವನಸದ ಮೂರನೇ ರಾಜನ ಆಗಿದ್ದನು ಅವರು ಶ್ರೀರಂಗಪಟ್ಟಣದ ರಾಜಕುಮಾರ ದೇವಿ ಮತ್ತು ರಾಜ್ಯಾಗಿ ಚಿನ್ನಮ್ಮ ಅನ್ನು ಮದುವೆ ಮಾಡಿದರು ಅವರು ಮತ್ತೆ ರಾಜಪ್ರತಾಪ ರುದ್ರನ ನಡುವೆ ಸಹಿ ಹೈಕಿದ ಶಾಂತಿ ಒಪ್ಪಡನ ಭಾಗವೀ ಅನ್ನಪೂರ್ಣಮ ದೇವಿ ಅವನ ಮೂರನೇ ರಾಣಿಯಾಲೂ 1524 ಟ್ವೆಂಟಿ ಅಲ್ಲಿ ಅವರು ತನ್ನ ಮಗ ತಿರುಮಲ ರಾಯನ್ನು ಯುವರಾಜ ಎಂದು ಉಕ್ಕರಿಸಿದ್ದರು ಆದರೆ ಕೀರ್ತ ಕಿರಿತ ರಾಜಕುಮಾರನ್ನು ತನ್ನ ತಂದೆಯ ಪರಮಾನ ಪರಂಪರೆಯನ್ನು ಮುಂದುವರಿಸಲು ಹೆಚ್ಚು ಕಾಲ ಬಾಡುಕಾಲಿಲ್ಲ ಮತ್ತು ಮರಣೆ ಹೋಗಿದರು ಅವರು ತನ್ನ ಅರ್ಧ ಸಹೋದರ ಅಚ್ಯುತ ದೇವರಾಯನ್ನು ತನ್ನ ಉಕ್ತಾರರಿ ಎಂದು ಘೋಷಿಸುತ್ತಿದ್ದರು ಮತ್ತು ತೀರವ್ವಾಗಿ ಅನೋಯಖಯ್ ಒಲಗೆ ನಂತರ 1529 ರಲ್ಲಿ ಮರನೆ ಹೋಗಿದರು ಶೀಲಖಾನ ಮತ್ತು ವಿದೇಶಿ ಪ್ರವಾಸಿಗರ ಬರವಣಿಗೆಯಿಂದ ನಾವು ರಾಜನ್ನು ಹರ್ ಚಿತ್ತದ ಸ್ವಭಾವ ಅವರು ಬಗೆ ಎಂದು ದೈಹಿಕ ವ್ಯವಹಾರವನ್ನು ಅಭ್ಯಾಸ ಮಾಡುತ್ತಿದ್ದರು ಅವರು ಒಬ್ಬ ಶ್ರೀಷ್ಠ ಕುದುರೆ ಸವಾರನಗಿದರು ಕೃಷ್ಣದೇವರಾಯ ಬಹುಭಾಸ ಸಾಮ್ರಾಜ್ಯವನ್ನು ಆಲುತ್ತಿದ್ದರು ಆದ್ ಅದಕ್ಕೆ ಅವರು ವಿವಿಧ ಭಾಷೆಗಳು ಸಹಿತವರು ಪೋಷಿಸಿದ್ದರು ರಾಜನ್ನು ಸತ್ವಾಹ ಬಹುಭಾಸವಧಿ ಸಂಸ್ಕೃತ ಕನ್ನಡ ತೆಲುಗು ಮತ್ತು ತಮಿಳ್ ಭಾಷೆಗಳು ಗೊತ್ತು ಆದಾಗ್ಯೂ ವಿಜಯನಗರ ಸಾಮ್ರಾಜ್ಯದ ಅಧಿಕೃತ ಭಾಷೆಯೇ ಕನ್ನಡವಾಗಿತ್ತು ಕೃಷ್ಣದೇವರಾಯ ಅನೇಕ ಪ್ರತಿಭಾಗಗಳನ್ನು ಹೊಂದಿದರು ಮತ್ತು ಕಲೆ ಮತ್ತು ಸಹಿತ ಹೆಚ್ಚಿನ ಆಸಕ್ ಕೃತೆಯನ್ನು ಹೊಂದಿದರು ಸತ್ವಾಹ ಒಬ್ಬ ನಿಪುಣ ಭಾರ ಅವರು ತೆಲುಗು ಮತ್ತು ಸಾಂಸ್ಕೃತದಲ್ಲಿ ಹಲವು ಕೃತಿಗಳನ್ನು ಬರೆದಿದ್ದಾರೆ ಅವರ ಕೆಲವು ಪರ ಪರಿಸ ಕೃತಿಗಳು ತೆಲುಗಿನಲ್ಲಿ ಬರೆಯಲದ ಅಮುಕ್ತ ಮಾಲೆಯಾದ ಮತ್ತು ವಿಷ್ಣು ಮತ್ತು ಆಂಡಾಲ್ ವಿವಾಹನು ಬಾರಿಸುತ್ತೇನೆ ಅವರು ಕನ್ನಡ ಭಾಷೆಯಲ್ಲಿ ಬರತೆ ವೈಕಟ್ಟಿನ ಕೂ ಸಹ ನಿರೂರಿಸಿದ್ದಾರೆ ಹರಿಷಿದ್ಧ ತನ್ನಾಲಿ ರಾಮಕೃಷ್ಣರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪ್ರಮುಖ ಸ್ಥಳವನ್ನು ಹೊಂದಿದರು ಅವರು ಅಸ್ತ ದಿಗರಲ್ಲಿ ಮತ್ತು ಚಕ್ರವರ್ತಿಯಿಂದ ನಮಿಸ್ತಲಪತ್ತ ಮುಖ್ಯ ಸಾಲಹರೆಂದು ಅಸ್ತ ಕಾವಿದಗಲಿರು ಭುವನ ವಿಜಯರಾಮನು ಎಂದು ಪರಿಷ್ಠ ದರ ಎಂದು ಕೈವಿಗಲು ರಾಜನ ಆಸ್ಥಾನದ ಭಾವವಿಗಿತರು ಆಸ್ಥಾನ ದಿಗಪಾಜ ನಿಖವರಿವಾಗಿ ಯಾರು ಸ್ಥಾಪಿಸಿದ್ದರು ಎಂಬುದಕ್ಕೆ ಕೆಲವು ಕೆಲವು ಭಿನ್ನ ಭೈರಪಲೆಯಾಗವಿ ಕೃಷ್ಣದೇವಯರ ವಸ್ತುಗಳ ಪಡಿ ಹೆಚ್ಚಿನ ಆಸೆಯನ್ನು ತೋರಿಸಿದರು ಅವರು ಸ್ವಾಮಿ ದೇವಸ್ಥಾನ ಮತ್ತು ರಾಮಸ್ವಾಮಿ ದೇವರ ದೇವಸ್ಥಾನವನ್ನು ನಿರ್ಮಿಸಿದ್ದರು ಕೃಷ್ಣದೇವರ ಯಗೆ ಹೆಚ್ಚೊಂದು ನೇಮ್ ನಾಮಗಳಿತ್ತು ಇದು ಸ್ವಲ್ಪ ಆಂಧ್ರ ಭೋಜ ತೆಲುಗುವಲ್ಲಭ ಕರ್ನಾಟಕದ ಸಿಂಹಾಸೀಶ್ವರ ಯಾವನ ರಾಜ್ಯ ಪರಿಸ್ ಪನಚಾರ್ಯ ಕನ್ನಡ ರಾಜರಾಮನ ಗೌರವ ಬ್ರಾಮನ ಪರಿಪಾತ್ರಿಕ ಪಾಲಕ ಮುರುರಾಯಗಂಧ ಅವರು ಕೆಲವ ಇಪ್ಪತ್ತು ವರ್ಷಗಳ ಕಲವ ಅಲ ಆಳ್ವಿಕೆ ನಡೆಸಿದರು ಅವರು ಭಾರತದ ಅಂಥ ಯಂತ ಯಶಸ್ವಿ ರಾಜಭೋಗರ ಇಂದಿಗೂ ನೇಮಪಡಿಸಿಕೊಂತರೆ ಕೃಷ್ಣದೇವರಾಯ ಆಲವೈಕಯು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಅದ್ಭುತ ಆದಾಯವಾಗಿತು ಹಂಪಿಯ आसेव सह अभल साम्राज्य वल कथे धन्यवाद गलू।